ತರಂಗ ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು ಗುಹೆಯಲ್ಲಿ ಇನ್ನು ಯಾರೂ ಇಲ್ಲ ಕೇಳಿಸಿದ ದನಿ ಸಣ್ಣದಾಗಿತ್ತು ಯಾರೋ ನುಡಿದಿರಬೇಕು ಯಾರು ನುಡಿದಿರಬೇಕು ಹೊರಗಿನಿಂದ ಮಾತನಾಡಿದರೂ ಎನ್ನಲು ಸಾಧ್ಯವಿಲ್ಲ ಹೊರಗಿನಿಂದ ಮಾತನಾಡಿದರೆ ದನಿ ದಪ್ಪವಾಗಿರಬೇಕು ಆ ದನಿ ಮಿದುವಾಗಿದ್ದು ಅದು ಗಂಡಿನದೋ ಹೆಣ್ಣಿನದೋ ಅದು ಹೇಳಲು ಸಾಧ್ಯವಿಲ್ಲ ಕೇಳಿರುವುದುಂಟು ಆಡಿದವರು ಯಾರು ತಿಳಿಯದು ಹೀಗೆ ಕೊಂಚ ಆಶ್ಚರ್ಯದಲ್ಲಿತ್ತು ಕೊನೆಗೆ ಯಾರು ತಿಳಿಯಲೇಬೇಕು ಯಾರು ತಿಳಿಯಲೇಬೇಕು ಎಂದು ಎನಿಸಿತು ಹೇಗೆ ತಿಳಿಯುವುದು ಧ್ಯಾನದಲ್ಲಿ ಕುಡಿತನು ಮತ್ತೆ ಪ್ರಾಣವನ್ನು ಅನುಸಂಧಾನ ಮಾಡಿದನು ಪ್ರಾಣ ದರ್ಶನವಾಯಿತು ಯಥಾವಿದಿಯಾಗಿ ಆರಾಧಿಸಿ ದೇವ ಅಪಣೆಯಾಗಬೇಕು ಹೀಗೆ ಅಜ್ಞಾತವಾಗಿ ನುಡಿದವರಾರು ಎಂದು ಪ್ರಾರ್ಥಿಸಿಕೊಂಡನು ಪ್ರಾಣನು ಗಹಗಹ ಗಹಗಹನಕ್ಕೂ ಹೇಳಿದನು ಇಷ್ಟು ತಿಳಿಯಿಲ್ಲವೇ ಕನಸಿನಲ್ಲಿ ನನ್ನ ತಂದೆಯನ್ನು ಕಂಡೆ ನನ್ನ ತಂದೆಯ ವಿರಾಟ ಸ್ವ ಸ್ವರೂಪವು ತೇರು ಅದನ್ನೂ ಕಂಡೆ ನಿನಗೆ ಅದು ಅರ್ಥವಾಗಲಿಲ್ಲ ಇದನ್ನು ಇದೇನು ಎಂದು ಕೇಳಿದೆ ನಾನೇ ನಿನಗೆ ಉತ್ತರವನ್ನು ಕೊಟ್ಟೆ ಆದರೆ ತಿಳಿದವರಾರು ತಿಳಿದವರು ನನ್ನನ್ನು ಸಮಷ್ಟಿ ವೃಷ್ಟಿಗಳಿಂದ ಆರಾಧಿಸುವರು ಸಮಷ್ಟಿಯಾದಾಗ ನಾನು ಪ್ರಾಣ ವೃಷ್ಟಿಯಾದಾಗ ಐದು ರೂಪದಿಂದ ದೇಹವನ್ನು ಹಿಡಿದಿರುವೆನು ಆದಾನ ವಿಸರ್ಜನ ಶಬ್ದನ ಧಾರಣ ಪೋಷಣ ಎಂಬ ಪಂಚಕ್ರಿಯೆಯನ್ನು ಅಹರ್ನಿಶೆಯಲ್ಲೂ ಮಾಡುತ್ತಾ ಸ್ಥಿತಿಕರ್ತನಾಗಿರುವವನು ನಾನು ನನ್ನ ರೂಪವನ್ನು ಸಮಷ್ಟಿಯಲ್ಲಿ ಕಂಡಿರುವೆ ಬೇಕಾದರೆ ಹೇಳು ವೃಷ್ಟಿಯಾಗಿ ತೋರಿಸುವೆನು ದೇವಾ ನಿನ್ನ ಅನುಗ್ರಹವಾದರೆ ಆ ವೃಷ್ಟಿ ರೂಪವನ್ನು ತೋರಿಸು ಅದಕ್ಕಿಂತ ಮುಂಚೆ ನನಗೆ ಕಾಲಪುರುಷನ ದರ್ಶನವೇ ಬೇಕಾಯಿತು ಎಂಬುದನ್ನು ಹೇಳು ನೀನು ಪ್ರಾಣನಾದ ನನ್ನನ್ನು ಕಂಡೆ ನಿನ್ನ ವೃತ್ತಿಯು ನನ್ನಿಂದ ಕೊಂಚ ಹಿಂದೆ ಹೋಗಿ ನನ್ನ ತಂದೆಯನ್ನು ಕುರಿತು ಹೊರಟಿತು ಆ ವೃತ್ತಿಯು ಹೋಗಿ ಆತನನ್ನು ಸಂಧಿಸಿತು ಆತನ ದರ್ಶನವಾಯಿತು ವೃತ್ತಿಯೇಕೆ ಅರ್ಥ ತಿರುಗಿತು ಎನ್ನುವ ಏನೋ ಅದೀಗಲೇ ಬೇಡ ಅದು ದೇವರರ ರಹಸ್ಯ ಇಷ್ಟು ಹೇಳುವೆನೋ ತಿಳಿದರು ವೃತ್ತಿಯೇ ಜೀವನ ಮನೋವೃತ್ತಿಗಳ ಸಮುದಾಯವೇ ಮನಸ್ಸು ಮನಸ್ಸು ಪ್ರೇರಿಸುವನು ನಾನು ನನ್ನನ್ನು ಪ್ರೇರಣೆಯಿಂದಲೇ ನಿನಗೆ ಕಾಲವೃತ್ತಿ ಹುಟ್ಟಿತು ಕಾಲವೃತ್ತಿಯಿಂದಲೇ ನಿನಗೆ ಕಾಲಪುರುಷನ ದರ್ಶನವಾಯಿತು ನನ್ನ ಪ್ರೇರಣೆಯಿಂದಲೇ ನಿನಗೆ ಈಗ ನುಡಿದವರು ಯಾರು ತಿಳಿಯಬೇಕೆಂಬ ಪ್ರವೃತ್ತಿ ಹುಟ್ಟಿದುದು ನಿನ್ನಲ್ಲಿ ಶಬ್ದನವಿಲ್ಲವೇನು ಅಹೋರಾತ್ರಿಗಳಲ್ಲಿ ನಿನ್ನ ಕಿವಿಯಲ್ಲಿ ಸದ್ದು ಕಳಿಸುತ್ತಿಲ್ಲವೇನು ಅದೇನಂದ್ರೆ ಯಾವತ್ತಾದರೂ ಕೇಳಿದೆಯಾ ಇದೇ ದೇವ ರಹಸ್ಯವೆನ್ನುವುದು ನೀನು ಕಾಣುವುದಕ್ಕಿಂತ ಮುಂಚೆ ನಾನು ನಿನ್ನ ದೇಹದಲ್ಲಿ ಇರಲಿಲ್ಲವೇ ನೀನು ಗರ್ಭಕ್ಕೆ ಬರುವುದಕ್ಕೆ ಮುಂಚೆ ನಿನಗಾಗಿ ಬಂದು ಇಲ್ಲಿ ದೇಹವನ್ನು ಕಟ್ಟಿ ನಿನ್ನನ್ನು ತಂದವನು ನಾನು ಹೀಗೆ ಈ ದೇಹವನ್ನು ಕಟ್ಟಿ ನೀನು ಇರುವವರು ದೇಹವನ್ನು ಕಾಪಾಡಿಕೊಂಡಿದ್ದು ಇಲ್ಲಿಂದ ಹೊರಡುವ ಕಾಲ ಬಂದಾಗ ನಿನ್ನನ್ನು ಹೊರಡಿಸಿಕೊಂಡು ಹೋಗುವವನು ನಾನೇ ಆದರೆ ನೀನು ಹೇಗೆ ನನ್ನನ್ನು ಇದುವರೆಗೆ ತಿಳಿದಿರಲಿಲ್ಲವೋ ಆ ಜೀವವು ತಿಳಿದಿರುವುದು ತಿಳಿಯದವರೆಷ್ಟೋ ಮಂದಿ ಇರುವರು ಆಯಿತು ಈಗ ನೀನು ನೋಡಬೇಕೆನ್ನುವುದು ಯಾರನ್ನು ಹೇಳು ನಿನಗೆ ಯಾರನ್ನು ನೋಡಬೇಕೆಂದು ಅಪೇಕ್ಷೆ ನಾವು ಸೋದರರು ಐವರು ಐವರನ್ನೂ ನೋಡಬೇಕೆನ್ನುವೆಯಾ ಹೌದು ದೇವ ನಾನು ಐವರನ್ನೂ ನೋಡಬೇಕು ಇದೋ ನೋಡು ವಿಶ್ವಾಮಿತ್ನಿಗೆ ಎದುರಿಗೆ ಐದು ಜ್ವಾಲೆಗಳು ನಿಂತಿವೆ ಕಣ್ಣಿಟ್ಟು ನೋಡಿದರೆ ಹಾವುಗಳಂತೆ ಕಾಣುತ್ತವೆ ಆದರೂ ದಗಧಗನಿ ಉರಿಯುತ್ತಿವೆ ಸೌಮ್ಯವಾಗಿರುವ ಆ ಜ್ವಾಲೆಗಳ ದರ್ಶನದಿಂದ ವಿಶ್ವಾಮಿತ್ರನ ಅಂತಃಕರಣವು ಪರಮಶಾಂತವಾಗಿ ಶೀತಲವಾಗಿ ಮಡಿಕೆಯಲ್ಲಿ ಹೆಪ್ಪು ಹಾಕಿರುವ ಮೊಸರಿನಂತೆ ನಿಶ್ಚಲವಾಗಿದೆ ಮುಂದಿನ ನನಗೆ ಸಮಷ್ಟಿಯಾಗಿ ಪೂಜನೆಯಾಗಲಿ ಸತ್ಯವಾಗಿ ಪೂಜೆನು ಜ್ಯೇಷ್ಠಾನು ಕ್ರಮವನ್ನು ತಿಳಿಸಿಕೊಡಬೇಕು ಎಂದು ಪ್ರಾರ್ಥಿಸಿದನು ಪ್ರಾಣನು ಹೇಳಿದನು ಇದೋ ಈತನು ವ್ಯಾನದೇವನು ದೇಹಾದ್ಯಂತವೂ ಇದ್ದುಕೊಂಡು ಅದನ್ನು ದರಿಸಿರುವ ತ್ರಿವಿಕ್ರಮ ಸ್ವರೂಪ ಇವರು ಇವನು ಈತನು ಇರುವುದರಿಂದಲೇ ದೇಹವು ಉಷ್ಣವಾಗಿರುವುದು ಈತನು ಯಾವ ಭಾಗವನ್ನು ಬಿಡುವನೋ ಆ ಭಾಗವು ಹಿಮಶೀತಲವಾಗಿ ವ್ಯಾಪಾರ ಶೂನ್ಯವಾಗುವುದು ಈತನು ಅಪಾನದೇವನು ದೇಹದಲ್ಲಿರುವ ವಿಸರ್ಜನ ಕ್ರಿಯೆಯಿಲ್ಲವೂ ಈತನದು ಈತನು ತನ್ನ ವ್ಯಾಪಾರ ಬೆಳಗ್ಗೆ ನಿಲ್ಲಿಸಿದರೆ ಕೂಡಲೇ ವೃತ್ತಿಪಾಶವು ಬಂದು ಹಿಡಿಯುವುದು ನಾನು ಮಧ್ಯಮನು ಅಪಾನವೆಲ್ಲವೂ ನನ್ನದು ನೀನು ಉಸಿರಾಡುವುದು ನಿಶ್ವಾಸವ ನಿಶ್ವಾಸವೂ ಅಪಾನದೇವನದು ಉಚ್ವೂ ಉಚ್ಛಾಸವೂ ನನ್ನದು ಯೋಗದಿಂದ ನನ್ನನ್ನು ಆರಾದಿಸಿ ಚಂಚಲನಾದ ನನ್ನನ್ನು ನಿಶ್ಚಲನಾಗಿ ಮಾಡಿಕೊಂಡರೆ ಮನೋಬಲ ಬುದ್ಧಿಬಲ ದೇಹಬಲಗಳು ಹೆಚ್ಚುವು ನಾನು ಕುಪಿತನಾಗುವುದೇ ರೋಗವು ಇದೋ ಈತನು ಉದಾನ ದೇವನು ದೇಹದಲ್ಲಿ ನಡೆಯುವ ಶಬ್ದ ಕ್ರಿಯೆಗಳೆಲ್ಲ ಈತನದು ಈತನೇ ಜಗನ್ನಾಥನ ತೇರು ಎಂದು ಹೇಳಿದನು ನಮ್ಮೆಲ್ಲರ ಸುಖ ದುಃಖವನ್ನು ಹೊರಗೆ ಹೇಳುವವನೇ ಇವನು ಈತನು ಅಪ್ರಸನ್ನನಾದರೆ ಕಿವಿ ಕಿವಿಡಾಗುವುದು ಇಂದ್ರಿಯಗಳು ನಿರ್ಬಲವಾಗುವು ನಿರ್ಬಲವಾಗುವು ಈಗೋ ಎಲ್ಲರಿಗಿಂತ ಚುಕ್ಕವನಾದರೂ ವಾಮನಂತೆ ತೇಜಸ್ವಿಯಾಗುವ ಜಾಗಿರುವ ಈ ಮಹಾನುಭಾವನೆ ಸಮಾನ ಹೊರಗಿನಿಂದ ಬಂದದ್ದು ಯಾವುದು ಶತ್ರುವಾಗದಂತೆ ಎಲ್ಲವನ್ನೂ ಜೀರ್ಣಿಸಿಕೊಂಡು ಅದೆಲ್ಲವನ್ನು ಅನರಸವಾಗಿ ಮಾಡಿ ದೇಹದಲ್ಲಿ ಯಾರು ಯಾರಿಗೆ ಯಾವುದು ಯಾವುದು ಬೇಕೋ ಅದನ್ನು ಕೊಟ್ಟುಕೊಂಡು ಎಲ್ಲರನ್ನೂ ಕಾಪಾಡುತ್ತಾ ಸ್ಥಿತಿಕರ್ತನಾಗಿರುವ ಆತನು ಈ ನಮ್ಮ ಐವರನ್ನು ಸಾಕ್ಷಾತ್ಕರಿಸಿಕೊಂಡು ದೇಹದಲ್ಲಿ ಯಾವಾಗಲೂ ಅವಿಷ್ಕ್ರಾಂತವಾಗಿ ನಡೆಯುತ್ತಿರುವ ಸೃಷ್ಟಿ ಸ್ಥಿತಿಲೆಯ ವ್ಯಾಪಾರಗಳೆಲ್ಲ ನಮ್ಮದು ಎಂದು ತಿಳಿದು ಭಾವನೆ ಮಾಡುತ್ತಿರುವುದೇ ಪಂಚಾಗ್ನಿಹೋತ್ರವು ಇನ್ನೇನು ಬೇಕು ಹೇಳು ದೇವ ಪರಮಾನುಗ್ರಹವಾಯಿತು ಈ ಪಂಚಾಗ್ನಿಹೋತ್ರವು ನನ್ನಲ್ಲಿ ಯಾವಾಗಲೂ ನಡೆಯುತ್ತಿರುವಂತೆ ನನಗೆ ಅನುಗ್ರಹ ಮಾಡಬೇಕು ಇನ್ನು ಅಪಣೆಯಾದರೆ ನಾನು ತಮ್ಮೆಲ್ಲರಿಗೂ ಕ್ರಮವಾಗಿ ಪೂಜೆಯನ್ನು ಒಪ್ಪಿಸುವೆನು ತಾವು ಸ್ವೀಕರಿಸಬೇಕು ಎಂದು ಮತ್ತೆ ನಮಸ್ಕಾರ ಮಾಡಿದೆನು ಪೂಜೆಯನ್ನು ಒಪ್ಪಿಸಿಕೊಂಡು ಆತನಿಗೆ ಅನುಭವ ಹೊಂದಿತು